ನಮ್ಮಮ್ಮ ನಮ್ಮಮ್ಮ ಶಿಸ್ತಿನ ಸಿಪಾಯಿ ಗುಣಕ್ಕೆ ಲಿಂಗ ಲಿಂಗಭೇದವಿಲ್ಲ ಹಾಗಾಗಿ ಶಿಸ್ತಿನ ಸಿಪಾಯಿ ಅಂತ ಕರೆದಿರೋದು ನಮ್ಮಪ್ಪ ಶಿಸ್ತು ಅದು ತಾನಾಗಿ ಬಂದರೆ ಬರಲಿ ಇಲ್ಲದಿದ್ದರೆ ಇಲ್ಲ ಎನ್ನುವ ಭಾವಜೀವಿ ದುರ್ವಾಸರನ್ನು ನೋಡಿರದವರು ತಾತನನ್ನು ನೋಡಿ ಓಹೋ ದುರ್ವಾಸರು ಹೀಗಿದ್ದರು ಎಂದುಕೊಳ್ಳಬಹುದಾದಂಥವರು ನಮ್ಮ ತಾತ ಹತ್ತೊಂಬತ್ತರ ಎಳವೆಯಲ್ಲೇ ಅತ್ತೆಯ ಮಗನೇ ಆಗಿದ್ದರು ಮುತ್ತಿನ ಚೆಂಡು ಅಂತ ನಮ್ಮ ನಮ್ಮಮ್ಮನಿಗೆ ಅನಿಸಿತ್ತೋ ಇಲ್ಲವೋ ಅಂತೂ ನಮ್ಮಪ್ಪನನ್ನು ಮದುವೆಯಾಗಿ ಅತ್ತೆ ಇಲ್ಲದ ಮನೆಗೆ ಗೃಹಿಣಿಯಾಗಿ ಬಂದಾಕೆ ನಮ್ಮಮ್ಮ ಎರಡು ಬೀದಿಗಳ ನಡುವೆ ಈ ತುದಿಯಿಂದ ಆ ತುದಿಯವರೆಗೆ ಹರಡಿಕೊಂಡಿದ್ದ ದೊಡ್ಡ ಮನೆ ವ್ಯವಸಾಯ ದನ ಜೊತೆಗೆ ನಮ್ಮ ಮನೆತನಕ್ಕೆ ಬಂದಿದ್ದ ಪೌರೋಹಿತ್ಯ ಇವೆಲ್ಲದರ ಜೊತೆಗೆ ಮಡಿಹುಡಿ ಪೂಜೆ ಪುರಸ್ಕಾರ ಹೆಚ್ಚುಗಟ್ಲೆಗಳ ಸಾಲು ಸಾಲುಗಳು ಮದುವೆಯಾಗಿ ಒಂದೇ ವರ್ಷದಲ್ಲಿ ನನಗೆ ಅಮ್ಮನಾದಳು ವೈವಾಹಿಕ ಜೀವನದ ರಮ್ಯ ಕನಸುಗಳು ಎಲ್ಲೋ ಕಳೆದು ಹೋಗಿರಬೇಕು ಬಹುಶಃ ಆ ಚಿಕ್ಕ ಚಿಕ್ಕವಯಸ್ಸಿನಲ್ಲಿ ನಮ್ಮಮ್ಮ ಹಣ್ಣಾಗಿರಬಹೇಕು ನಂತರ ನಮ್ಮೊಡನೆ ಹಂಚಿಕೊಳ್ಳುತ್ತಿದ್ದ ಮಾತುಗಳಿಂದ ಅಥವಾ ತೋಡಿಕೊಳ್ಳುತ್ತಿದ್ದ ಬಗೆಯಿಂದ ನಮಗೆ ಅನ್ನಿಸಿದ್ದೆಂದರೆ ಅತ್ತೆಯ ಕಾಟವಿಲ್ಲ ಅಂತ ನಿಶ್ಚಿಂತೆಯೇನೂ ಇರಲಿಲ್ಲವೋ ಏನೋ ಏನೇ ಆದರೂ ಎಷ್ಟೇ ಕಷ್ಟವಾದರೂ ಅವಳು ತಾನು ನಂಬಿದ ಜೀವನ ಶೈಲಿಯನ್ನಾಗಲಿ ವಿಚಾರಗಳನ್ನಾಗಲಿ ಬಿಡದ ವೀರವನಿತೆ ಈ ಸ್ವಭಾವದಿಂದ ಎಷ್ಟೋ ಬಾರಿ ಮಕ್ಕಳಾದ ನಮಗೂ ಕಷ್ಟವೇ ಆಗಿದೆ ಅವಳಿಗಂತು ಇನ್ನಿಲ್ಲದ ಕಷ್ಟ ಉಪವಾಸ ವನವಾಸ ಆದರೂ ಅವಳು ವನಕೆ ಒಬ್ಬವನೆ ನಮಗೆ ನಮ್ಮಮ್ಮ ತುಂಬಾ ಮುದ್ದು ಮಾಡಿದ ನೆನಪೂ ಇಲ್ಲ ಹಾಗೆಂದು ಅವಳ ವಾತ್ಸಲ್ಯವನ್ನು ಅಲ್ಲಗಳೆಯಲಾದೀತೆ ನಮ್ಮ ಓದು ಶಾಲೆಯ ಫೀಸು ಸಂಜೆಯ ಬಾಯಿಪಾಠ ಊಟ ತಿಂಡಿ ಯಾವುದನ್ನೂ ಮರೆಯದೆ ಕಾಲಕಾಲಕ್ಕೆ ಗಮನಿಸುವ ನಾಲ್ಮೊಗನಂತೆ ಚತುರವದನೆ ನನ್ನ ತಮ್ಮ ಹೇಳುವಂತೆ ಅವಳು ಒಂಥರ ಜೇನು ಹುಳುವಿನಂತೆ ಸದಾ ಕೆಲಸ ಕೆಲಸ ಕೆಲಸ ಒಂದು ಚೂರೂ ಪೋಲಾಗದಂತೆ ಪಾಳಾಗದಂತೆ ಇರುವುದರಲ್ಲೇ ಇರುವುದು ಎಂದರೆ ತಾತ ತರುತ್ತಿದ್ದ ಪುರೋಹಿತರ ಗಂಟಿನಲ್ಲಿ ಬರುವ ಕಾಳು ಬೇಳೆ ಅಕ್ಕಿ ತೆಂಗಿನಕಾಯಿಗಳಲ್ಲಿ ಪೋಲಾಗದಂತೆ ಸಂಸಾರ ತೂಗಿಸುವ ಸಂಭ್ರಮದಲ್ಲಿ ಸದಾ ನಿರತೆ ಇದರಿಂದ ನಮಗೆ ಎಷ್ಟು ಲಾಭವಾಗುತ್ತಿತ್ತೆಂದರೆ ಹೇಳಲಾಗದಷ್ಟು ಹಾಲುಬಾಯಿ ಕಾಯಿ ಕೋಡುಬಳೆ ಕಾಯಿ ಹುರಿಟ್ಟು ಕಾಯಿ ದೋಸೆ ಸಿಹಿ ಚಟ್ನಿ ಒಂದೇ ಎರಡೆ ಆಗ ಚಿಕ್ಕವರಾಗಿದ್ದಾಗ ಲೆಕ್ಕವಿಲ್ಲದಷ್ಟು ತಿನ್ನುವ ಲಾಭವಾದರೆ ಈಗ ಆ ಅಡುಗೆಯ ರಹಸ್ಯವೆಲ್ಲವೂ ಕರತಲಾಮಲಕವಾದ ಲಾಭ ಹೀಗೆ ಬರಿ ಅಡುಗೆ ಅಮ್ಮನಾಗಿದ್ದು ಅವಳಿಗೆ ಹವ್ಯಾಸಗಳೇ ಇರಲಿಲ್ಲವೇ ಅವಳು ಅನಕ್ಷರಸ್ತೆಯೇ ಇಲ್ಲ ಆ ಕಾಲಕ್ಕೆ ನಮ್ಮಮ್ಮ ಸಿ ಪದವೀಧರೇ ಜೊತೆಗೆ ಹಿಂದಿ ಪರೀಕ್ಷೆಗಳನ್ನು ಮಾಡಿಕೊಂಡಿದ್ದಳು ಈ ಹಿಂದಿ ಪರೀಕ್ಷೆಯದೊಂದು ಸ್ವಾರಸ್ಯವಿದೆ ಆ ಕಾಲದಲ್ಲಿ ಮದುವೆ ಮುಹೂರ್ತಗಳನ್ನು ಇಡುವಾಗ ಹೆಣ್ಣಿನ ಹೆಣ್ಣಿನ ತಾಯಿ ಗಂಡಿನ ತಾಯಿ ಈ ಎಲ್ಲರ ಮಾಸಿಕ ಸ್ತ್ರೀಧರ್ಮವನ್ನು ನೋಡಿಯೇ ಇಡುತ್ತಿದ್ದರು ಯಾವ ಕೃತಕ ತಡೆ ಸಾಧನಗಳೂ ಇರದಿದ್ದ ಕಾಲವಾದ್ದರಿಂದ ಎಷ್ಟೇ ನೋಡಿದರೂ ಪ್ರಕೃತಿಯದು ಒಂದು ಮೇಲುಗೈಯಿದ್ದೇ ಇರುತ್ತದಲ್ಲವೇ ಹಾಗೆಯೇ ನಮ್ಮಮ್ಮ ಧಾರೆಯ ದಿನವೇ ಹೊರಗಾದಳಂತೆ ಹಾಗಾಗಿ ಮುಂದಿನ ನಾಗೋಲಿ ನಾಕಬಲಿಯ ಆಡುರೂಪ ಮುಂದೂಡಬೇಕಾಯಿತಂತೆ ಫೆಬ್ರವರಿ ಇಪ್ಪತ್ತೊಂದು ಮದುವೆ ಇಪ್ಪತ್ತೆರಡಕ್ಕೆ ಇವಳು ನಮ್ಮಪ್ಪ ಇಬ್ಬರೂ ಹಿಂದಿ ರಾಷ್ಟ್ರಭಾಷಾ ಪ್ರವೇಶ ಪರೀಕ್ಷೆ ಕಟ್ಟಿದ್ದರಂತೆ ಮದುವೆ ಗೊತ್ತಾಗಿದ್ದರಿಂದ ಇನ್ನೇನು ಪರೀಕ್ಷೆಗೆ ತಿಲಾಂಜಲಿ ಎಂದುಕೊಂಡು ಸುಮ್ಮನಿದ್ದರಂತೆ ದೈವವೇ ಒದಗಿಸಿದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಹಟಮಾಡಿ ಅಮ್ಮ ಪರೀಕ್ಷೆ ಬರೆದು ಬಂದಳಂತೆ ಅಂತೆ ಕಂತೆಯೇನಲ್ಲ ನಾನೇ ನಮ್ಮ ಆ ಪರಿಕ್ಷೆಯ ಪಾಸಾದ ಸರ್ಟಿಫಿಕೇಟ್ ನೋಡಿದ್ದೆ ನನ್ನ ಹತ್ತಿರ ಇಟ್ಟುಕೊಂಡಿದ್ದೆ ಅವಳ ಹಿಂದಿ ಚೆನ್ನಾಗಿತ್ತು ಮುಂದೆ ನಾನು ಹಿಂದಿ ಪರೀಕ್ಷೆಗಳನ್ನು ಕಟ್ಟುವಾಗ ಎಷ್ಟೋ ನೋಟ್ಸ್ಗಳನ್ನು ಬರೆದುಕೊಡುತ್ತಿದ್ದಳು ನನ್ನ ತಮ್ಮಂದರಿಗೆ ಪಾಠವನ್ನೂ ಹೇಳಿಕೊಡುತ್ತಿದ್ದಳು ಇದು ಅವಳ ವಿದ್ಯಾಪ್ರೀತಿಗೆ ಒಂದು ನಿದರ್ಶನ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದ ಚರಕದ ಆಂದೋಲನದ ಭಾಗವಾಗಿ ಚರಕನೂಲುವುದನ್ನು ಕಲಿತಿದ್ದಳು ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಮನೆಯ ಅಟ್ಟದಲ್ಲಿ ಒಂದು ಹಳೆಯ ಚರಕವೂ ಇತ್ತು ನಾವು ಅದರೊಂದಿಗೆ ಆಡಿದ್ದೂ ಉಂಟು ಇನ್ನು ಟೈಲರ್ ರಾಮಶಾಸ್ತ್ರಿಗಳ ಮಗಳಾದ ಅವಳು ದರ್ಜಿಯೂ ಆಗಿದ್ದಳು ಅವರ ಅಪ್ಪ ಟೈಲರ್ ರಾಮಶಾಸ್ತ್ರಿಗಳು ಆ ಕಾಲಕ್ಕೆ ವರ್ಣಾಂತರ ಧರ್ಮವನ್ನು ಸವರ್ಣದ ಧರ್ಮವನ್ನೂ ಏಕಕಾಲಕ್ಕೆ ಅನುಸರಿಸುತ್ತಾ ಬಂದಿದ್ದವರು ಅಂದರೆ ಬ್ರಾಹ್ಮಣವರ್ಣದ ವೇದಾಧ್ಯಯನವನ್ನು ನಮ್ಮ ಸ್ಮೃತಿಗಳಲ್ಲಿ ಬ್ರಾಹ್ಮಣವರ್ಣಕ್ಕೆ ಹೇಳದೇ ಇದ್ದ ಸಿಂಪಿಗರ ವೃತ್ತಿಯನ್ನು ಜೀವಿಕೆಗಾಗಿ ಇಟ್ಟುಕೊಂಡಿದ್ದವರು ಅವರು ಒಂತರ ಪರ್ಫೆಕ್ಷನಿಸ್ಟ್ ಯಾವುದನ್ನೂ ಸುಲಭವಾಗಿ ಒಪ್ಪುತ್ತಿರಲಿಲ್ಲ ಇದೇ ವಂಶವಾಹಿನಿಯನ್ನು ನಮ್ಮಮ್ಮನಿಗೂ ಅವರು ರವಾನಿಸಿದ್ದರು ಹಾಗಾಗಿ ನಮ್ಮಮ್ಮನ ಹೊಲಿಗೆ ಎಂದರೆ ಕರಾರುವಾಕು ಅವಳ ಡ್ರೆಸ್ ಡಿಸೈನಿಂಗ್ ಬೊಟಕ್ಗೆ ನಾವೇ ಮಾಡೆಲ್ಗಳು ಅವಳಿಗೆ ನಮಗೆ ಅನೇಕ ಉಡುಪುಗಳನ್ನು ಹೊಲಿಯಲು ಹೊಸ ಬಟ್ಟೆ ಬೇಕೆಂದೇನೂ ಇಲ್ಲ ಜೋಯಿಸತನದಲ್ಲಿ ಬರುತ್ತಿದ್ದ ಪಂಚೆ ಸ್ವಲ್ಪ ಹಳೆಯದಾಗಿದ್ದ ರೇಷ್ಮೆ ಮಗುಟ ಯಾವುದು ಆಗುತ್ತಿತ್ತು ಕ್ರಿಯಾಸಿದ್ಧಿಹ ಸತ್ವೇ ಭವತಿ ಮಹತಾಂ ನೋಪಕರಣೆ ಇದಕ್ಕೆ ನಮ್ಮಮ್ಮನೂ ಒಂದು ಉದಾಹರಣೆ ನಮ್ಮಮ್ಮನೇ ನನಗೆ ಹೊಲಿಗೆಯ ಗುರು ಕೂಡ ಒಂತರ ಏಕಲವ್ಯನಂತಹ ಅಥವಾ ಏಕಲವ್ಯೇ ಅನ್ನೀ ಬೇಕಾದರೆ ಶಿಷ್ಯತ್ವ ನನ್ನದು ಯಾವುದನ್ನು ವೇಸ್ಟ್ ಮಾಡಬಾರದು ಎನ್ನುವ ವೀರವೃತಿಯಾದ ನಮ್ಮಮ್ಮ ಅಷ್ಟು ಸುಲಭದಲ್ಲಿ ನನಗೆ ಮಿಷನ್ ಮುಟ್ಟಲು ಅನುಮತಿಸುತ್ತಿರಲಿಲ್ಲ ಸೂಜಿ ಮುರಿದು ಬಿಡುವ ಬಾಬಿನ್ ಶಟಲ್ ಹಾಳು ಮಾಡುವ ಬಟ್ಟೆ ಸಿಕ್ಕಿಸುವ ದಾರ ಗೋಜಲಾಗಿಸುವ ಏನೇನೋ ಆತಂಕಗಳು ಅವಳಿಗೆ ಆದರೆ ನಾನೂ ನಮ್ಮಮ್ಮನ ಮಗಳೇ ಹಾಗಾಗಿ ಛಲ ಬಿಡಲಿಲ್ಲ ಅವಳ ಈ ಹವ್ಯಾಸಗಳೇನಿದ್ದರು ಪೋಸ್ಟ್ ಲಂಚ್ ಹವ್ಯಾಸಗಳು ನಮ್ಮ ತಾತನ ಇವರಿಗೆ ತೋಟದ ತಾತ ಅಂತಲೇ ನಾವು ಕರೀತಿದ್ದದ್ದು ಅಂದರೆ ಅವಳ ಮಾವನವರು ತೋಟದಿಂದ ಬಂದು ಮಾಧ್ಯಾನ್ನಿಕ ಮಾಡಿ ಊಟ ಮಾಡಿ ತಮ್ಮ ರೂಮಿನಲ್ಲಿ ಪವಡಿಸಿದ ಮೇಲೆಯೇ ಅಲ್ಲಿವರೆಗೂ ಆ ದೊಡ್ಡ ಮನೆಯ ಯಾವುದೋ ರೂಮಿನಲ್ಲಿರುತ್ತಿದ್ದ ಹೊಲಿಗೆ ಮಿಷನ್ ಅವಳ ನಿಯಂತ್ರಣದಿಂದ ದೂರ ನನಗೆ ನನ್ನ ಪ್ರಯೋಗಕ್ಕೆ ಸಿಗುತ್ತಿತ್ತು ಹೀಗೆ ಕದ್ದು ಮುಚ್ಚಿ ಅವಳಿಂದ ಬಯಸಿಕೊಂಡು ಅವಳು ರವಿಕೆ ಲಂಗ ನನ್ನ ತಮ್ಮಂದಿರಿಗೆ ಚೆಡ್ಡಿ ಅಂಗಿ ಎಲ್ಲಾ ಕಟ್ ಮಾಡುವಾಗ ನೋಡುತ್ತ ತಾನು ಕಟ್ ಮಾಡಿದ್ದು ಏನೋ ಎಡವಟ್ಟಾದಾಗ ಅವಳ ಈ ಸಿಂಪಿಗವಿದ್ಯೆಯ ಗೆಳತಿಯರಾದ ಎದುರು ಮನೆ ನಂಜಮ್ಮನೋರೋ ಲೀಲಮ್ಮನೋ ಸುದಮ್ಮನವರ ಹತ್ತಿರ ಆ ಎಡವಟ್ಟನ್ನು ಸರಿಪಡಿಸೋದರ ಬಗ್ಗೆ ಮಾತಾಡುವಾಗ ಕೇಳ್ತ ನನಗೂ ಹೊಲಿಗೆ ಬಂದೇ ಬಿಡ್ತು ನೋಡಿ ಅದಕ್ಕೆ ನಾನು ನನ್ನನ್ನು ಏಕಲವ್ಯೆ ಅಂತ ಕರೆದುಕೊಂಡಿದ್ದು ಮುಂದೆ ನಾನು ಟೈಲರಿಂಗ್ ಡಿಪ್ಲೊಮೋ ಮಾಡಿಕೊಂಡು ಅನುಕೂಲಗಳು ಇದ್ದದರಿಂದ ಆಧುನಿಕವಾದ ಹೊಲಿಗೆ ಯಂತ್ರವನ್ನು ಖರೀದಿಸಿ ನನ್ನ ಮಕ್ಕಳಿಗೆ ಬಗೆಬಗೆಯಾದ ಬಟ್ಟೆಗಳನ್ನು ಹೊಲಿದು ಆನಂದ ಪಡಲು ನಮ್ಮಮ್ಮನ ಗುಣವೇ ನನಗೆ ಪ್ರೇರಣೆ ಸ್ಫೂರ್ತಿ ನಾನು ಹೀಗೆ ಬಗೆಬಗೆಯಾದ ಬಟ್ಟೆಗಳನ್ನು ಹೊಲಿಯುತ್ತಿದ್ದ ಕಾಲದಲ್ಲಿ ನಮ್ಮ ನೆರೆಮನೆಯ ಗೆಳತಿಯೊಬ್ಬರು ನೀವು ಒಂದೊಂದು ಬಟ್ಟೆ ಹೊಲಿದಾಗಲೂ ಅದಕ್ಕೊಂದಿಷ್ಟು ಬೆಲೆ ಕಟ್ಟಿ ಸುಮ್ಮನೆ ದುಡ್ಡು ಎತ್ತಿಡಿ ಮುಂದೆ ಯಾವತ್ತೋ ಒಂದು ದಿನ ನಿಮಗೆ ನೀವು ಮಾಡಿದ ಉಳಿತಾಯವೆಷ್ಟು ಅಂತ ಗೊತ್ತಾಗತ್ತೆ ಅನ್ನೋರು ನಾನು ಮಾಡಲಿಲ್ಲ ಆದರೆ ಮನಿ ಸೇವ್ಡ್ ಈಸಾ ಮನಿ ಅರ್ನ್ ಈ ಅರ್ಥಶಾಸ್ತ್ರದ ಸರಳ ಸೂತ್ರದನ್ವಯ ನಮ್ಮಮ್ಮ ಎಷ್ಟು ಗಳಿಸಿರಬಹುದಲ್ಲವೇ ಅವಳನ್ನು ವರ್ಕಿಂಗ್ ವುಮೆನ್ ಅಲ್ಲ ಅಂತ ಅನ್ನೋಕ್ಕಾಗತ್ತದೆಯೇ ಅಷ್ಟೇ ಅಲ್ಲ ಸಮಯ ಬಂದಾಗ ಬೇರೆಯವರಿಗೂ ಬಟ್ಟೆ ಹೊಲಿದುಕೊಟ್ಟು ಅಲ್ಪ ಸ್ವಲ್ಪ ಸಂಪಾದಿಸಿದ್ದೂ ಉಂಟು ನಮ್ಮಮ್ಮ ಬಗೆ ಬಗೆಯಾದ ಹತ್ತಿಯ ಹಾರಗಳನ್ನು ಮಾಡೋದು ನವರಾತ್ರಿ ಬಂತೆಂದರೆ ಬೊಂಬೆಗೆ ಸೀರೆ ಶರಾಯಿ ಹೊಲಿದು ಹಾಕೋದು ಸ್ವೇಟರ್ ಹಾಕೋದು ಸರಿಸುಮಾರು ಆ ಕಾಲದ ಗೃಹಿಣಿಯರ ಹವ್ಯಾಸಗಳೇ ಆಗಿದ್ದವು ನಮ್ಮಮ್ಮನೂ ಅವುಗಳಲ್ಲಿ ಕುಶಲೆ ಇವೆಲ್ಲವನ್ನೂ ನನಗಂತೂ ವರ್ಗಾಯಿಸಿದ್ದಾಳೆ ನಾನು ಮದುವೆಯಾಗಿ ತಮಿಳುನಾಡಿನ ಮೇಟ್ಟೂರಿನಂತಹ ಒಂದು ಸಣ್ಣ ಊರಲ್ಲಿ ಭಾಷೆ ತಿಳಿಯದೆ ಒದ್ದಾಡಿದ ದಿನಗಳಲ್ಲಿ ಇವುಗಳೇ ನನಗೆ ಸಮಯ ಕಳೆಯುವ ಸಾಧನಗಳು ಆಮೇಲೆ ಅಲ್ಲಿನ ಹೆಂಗೆಳೆಯರ ಮಧ್ಯೆ ನನಗೊಂದು ಐಡೆಂಟಿಟಿಯನ್ನು ತಂದುಕೊಟ್ಟಿದ್ದು ಈ ಹವ್ಯಾಸಗಳೇ ಹಾಡು ಹಸೆಗಳ ಸಂಗ್ರಹವು ನಮ್ಮಮ್ಮನ ಒಂದು ಹವ್ಯಾಸ ಅವಳ ಒಂದೇ ಒಂದು ಸ್ವಂತದ ಆಸ್ತಿಯಾದ ಟ್ರಂಕ್ನಲ್ಲಿ ಒಂದು ನೋಟು ಪುಸ್ತಕದಲ್ಲಿ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಎಷ್ಟೋ ಹಾಡುಗಳು ವ್ರತದ ಹಾಡುಗಳು ಇರುತ್ತಿದ್ದವು ನನಗೆ ಕೆ ರವರ ರಾಯರು ಬಂದರು ಮಾವನ ಮನೆಗೆ ಕನಕದಾಸರ ಈಶಾ ನಿಮ್ಮ ಚರಣ ಭಜನೆ ಇವೆಲ್ಲವೂ ನಮ್ಮಮ್ಮನ ಹಾಡಿನ ಪುಸ್ತಕದಿಂದಲೇ ಮೊದಲ ಪರಿಚಯ ಈಶಾ ನಿಮ್ಮ ಚರಣ ಭಜನೆಯಂತೂ ನಮ್ಮಮ್ಮನ ಪೂಜೆಯ ಹಾಡುಗಳಲ್ಲಿ ಒಂದು ಈ ಎಲ್ಲವೂ ನಮಗೇ ತಿಳಿಯದಂತೆ ನಮ್ಮಲ್ಲಿ ಎಂಥದೋ ಒಂದು ಸುಸಂಸ್ಕಾರದ ಬೀಜವನ್ನು ಬಿತ್ತಿವೆ ಎಂದೇ ನನ್ನ ನಂಬಿಕೆ ನಮ್ಮಮ್ಮ ತನ್ನ ಮಕ್ಕಳನ್ನು ಯಾವತ್ತೂ ತುಂಬಾ ಹೊಗಳಿದ್ದಾಗಲೀ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆಸುವಂತೆ ತುಂಬಾ ಮುಚ್ಚಟೆ ಇಲ್ಲ ನಾನು ಕಂಡಂತೆ ಅವಳು ತುಂಬಾ ಭಾವುಕಳೂ ಅಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ ಗುಣವೇ ಅವಳಲ್ಲಿ ಹೆಚ್ಚು ಆದರೂ ತನ್ನ ಮಕ್ಕಳಿಗೆ ತೊಂದರೆಯೋ ಮತ್ತೊಂದೋ ಆದಾಗ ಅವಳ ಭಾವನೆಗಳೆಲ್ಲ ಕಣ್ಣೀರಾಗಿ ಹೊರಬಂದು ಮುಗಿದು ಹೋಗುತ್ತಿದ್ದವು ಕ್ರಿಯಾರೂಪಕ್ಕೆ ಬರುತ್ತಿದ್ದುದು ಕಡಿಮೆ ಅದು ಅವಳ ಸ್ವಭಾವ ಅಂತರಂಗದಲ್ಲಿ ವಾತ್ಸಲ್ಯಮಯೇ ಆದರೂ ತನ್ನ ಕೆಲವು ಲಿಮಿಟೇಷನ್ಸ್ಗಳ ಚೌಕಟ್ಟಿನಲ್ಲಿ ತಾನೇ ಬಂದಿ ಹೊರಬರಲಾಗದ ದೌರ್ಬಲ್ಯವೋ ಹೊರಬರುವುದು ಬೇಡವೋ ಅಂತೂ ಸ್ವಲ್ಪ ಅಂತರ್ಮುಖಿ ತಾನು ಅಂದುಕೊಂಡಂತೆಯೇ ನಡೆಯಬೇಕು ಎಲ್ಲರೂ ತನಗೆ ಹೊಂದಿ ನಡೆಯಬೇಕು ಎನ್ನುವ ಮನೋಧರ್ಮ ಸ್ವಲ್ಪ ಜಾಸ್ತಿ ಇದು ಬಹುಶಃ ಎಲ್ಲ ವ್ಯಕ್ತಿಗಳ ಮನೋಧರ್ಮವೋ ಏನೋ ನಿಕರವಾಗಿ ಹೇಳಲಾರೆ ಅನೇಕ ಗುಣವಿಶೇಷಗಳು ಕೌಶಲಗಳು ಮುಂದಾಲೋಚನೆ ತನ್ನ ಸುತ್ತಮುತ್ತಿನ ಎಲ್ಲದರ ಸೂಕ್ಷ್ಮವಾದ ಅವಲೋಕನ ಖಡಕ್ಕಾದ ಲೆಕ್ಕಾಚಾರದ ಗುಣ ಎಲ್ಲವೂ ಇದ್ದು ಯಾಕೋ ಗೊತ್ತಿಲ್ಲ ಮುನ್ನುಗ್ಗುವ ಗುಣ ಇರಲಿಲ್ಲ ತನ್ನ ಮನೆಗೆ ಸಂಬಂಧಿಸಿದ್ದನ್ನು ಬಿಟ್ಟು ಇತರ ಎಲ್ಲದರಲ್ಲೂ ಸ್ವಲ್ಪ ಹಿಂಜರಿಕೆ ಅಂಜಿಕೆ ಎಕ್ಸ್ಪೋಷರ್ ಕಡಿಮೆ ಇದ್ದದ್ದೋ ಸ್ವಭಾವವೋ ಅಥವಾ ಸುಮ್ಮನೆ ಯಾಕೆ ರಿಸ್ಕ್ ಎಂಬ ವ್ಯಾವಹಾರಿಕ ಲೆಕ್ಕಾಚಾರವೋ ಅಂತೂ ನನ್ನ ಮಕ್ಕಳ ಮದುವೆ ಮುಂತಾದ ಸಂದರ್ಭಗಳಲ್ಲೂ ತಾನಾಗಿ ಮುಂದೆ ಬಂದು ಹೀಗಾಗಬೇಕು ಹೀಗೆ ಮಾಡು ಎಂದು ಸ್ಪಷ್ಟವಾಗಿ ಹೇಳಿದ್ದಿಲ್ಲ ಇದು ನನಗೆ ಸ್ವಲ್ಪ ಆಶ್ಚರ್ಯವೇ ನಮ್ಮಮ್ಮ ಒಳ್ಳೆಯ ನೆರೇಟರ್ ಅದಕ್ಕೆ ತಕ್ಕಂತೆ ಅಗಾದವಾದ ನೆನಪಿನ ಶಕ್ತಿ ಎಳೆದರೂ ಐದಡಿ ಮುಟ್ಟದ ಅವಳ ದೇಹದ ಎಲ್ಲಾ ಕೋಶಗಳೂ ಸ್ಮೃತಿಕೋಶವೇ ಏನೋ ಎಂಬಷ್ಟು ನೆನಪು ಯಾವುದೇ ನಡೆದ ಘಟನೆಯನ್ನು ಚಾತ್ತು ತಪ್ಪದಂತೆ ರೋಚಕವಾಗಿ ಹೇಳುವುದರಲ್ಲಿ ನಿಸ್ಸೀಮೆ ನಾವು ಅಕ್ಕ ತಮ್ಮಂದಿರು ನಮ್ಮಮ್ಮನಿಂದ ಇಂತಹ ನೆರೇಷನ್ಗಳನ್ನು ಕೇಳಲು ಹಾತೊರೆಯುತ್ತಿರುತ್ತೇವೆ ಬಹಳ ವಿನೋದದ ಕ್ಷಣಗಳು ಅವು ಬೆಣ್ಣೆ ಕೊಟ್ಟ ಬೋರನೋ ಲಿಂಗನೋ ತೂಕದಲ್ಲಿ ಮೋಸ ಮಾಡಿದ್ದಿರಬಹುದು ಹಾಲು ಒಡೆದು ಹೋದದ್ದಿರಬಹುದು ಊರಿನಲ್ಲಿ ನಡೆದ ಯಾವುದೋ ಸಂಗತಿ ಇರಬಹುದು ಎಲ್ಲವೂ ಅಮ್ಮನ ಬಾಯಿಂದ ಬರುವಾಗ ನಮಗೆ ಪ್ರತ್ಯಕ್ಷದರ್ಶಿಗಳಾದ ಅನುಭವ ಇವಳೇನಾದರೂ ಸಾಹಿತ್ಯ ರಂಗವನ್ನು ಪ್ರವೇಶಿಸಿದ್ದರೆ ತ್ರಿವೇಣಿಯೋ ವಾಣಿಯೋ ಯಾರೂ ಇವಳ ಮುಂದೆ ಇಂಥಾ ಚೆಂದವಾಗಿ ನೆರೇಟ್ ಮಾಡುವ ನಮ್ಮಮ್ಮ ಕೋಪ ಬಂದಾಗ ಮಾತ್ರ ಎಪರಾತಪರಾ ಮಾತಾಡಿ ನಮಗೆಲ್ಲಾ ನಗು ತರಿಸಿ ನಾವು ನಕ್ಕೂ ತನ್ನ ಕೋಪಕ್ಕೆ ಬೆಲೆಯಿಲ್ಲದೆ ಹೋದದ್ದು ಗೊತ್ತಾಗಿ ಮತ್ತೂ ಬೈಯುತ್ತಿದ್ದ ದಿನಗಳು ಇದ್ದವು ನಮಗೆ ಬೇಸಿಗೆ ರಜೆಯಿದ್ದಾಗ ಒಮ್ಮೆ ನಮ್ಮಮ್ಮ ಅಡುಗೆ ಮುಗಿಸಿ ಮುಚ್ಚಿಟ್ಟು ಕೆರೆಗೆ ಬಟ್ಟೆಯ ಬಗೆಯಲು ಹೋಗಿದ್ದಳು ಹೋಗುವಾಗ ಅವಳು ಅಡುಗೆ ಮನೆಯ ಬಾಗಿಲನ್ನು ಮುಂದೆ ಮಾಡಿ ಚಿಲಕಕ್ಕೆ ಕಡೆಯುವ ಮಂತನ್ನು ಸಿಕ್ಕಿಸಿ ಕಾಕೇಬ್ಯೋ ದದಿ ರಕ್ಷತಾಂ ಎನ್ನುವಂತೆ ನಮಗೆ ಅಡುಗೆ ಮನೆ ಬಾಗಿಲು ತೆಗೆದರೆ ಸರಿಯಾಗಿ ಮತ್ತೆ ಮುಚ್ಚಿ ಎಂದು ಹೇಳಿ ಹೋದಳು ಬಾರವೋ ಅಣೆಕಲ್ಲಾಟವೋ ಏನೋ ಆಡ್ತಾ ಇದ್ದ ನಮಗೆ ಅದು ಕೇಳಿಯೂ ಕೇಳದಂತಹ ಅಶರೀರವಾಣಿ ಸುಮ್ಮನೆ ತಲೆ ಆಡಿಸಿದ್ದೇವೋ ಏನೋ ಪಾಪ ನಮ್ಮಮ್ಮ ತನ್ನ ಮಕ್ಕಳು ಬಹಳ ವಿಧೇಯರು ಎಂದು ನಂಬಿ ಕೆರೆಗೆ ಹೋದಳು ನಾವು ಆಟದಲ್ಲಿ ಮುಳುಗಿದೆವು ನಾವು ಎಂದರೆ ನಮ್ಮಮ್ಮನ ಮೂರು ಮಕ್ಕಳು ಮಾತ್ರವಲ್ಲ ಊರ ಮಕ್ಕಳ ದಂಡೆ ನಮ್ಮ ಮನೆಯಲ್ಲಿ ಇರುತ್ತಿದ್ದವು ದೊಡ್ಡ ಹಜಾರದಲ್ಲಿದ್ದ ಬೀಟೆ ಮರದ ತೂಗು ತೊಟ್ಟಿಲು ಹುಲ್ಲಿನ ಮೆದೆ ಕೊಟ್ಟಿಗೆ ಎಲ್ಲಾ ಇರುತ್ತಿದ್ದ ದೊಡ್ಡ ಅಂಗಳ ಹಿತ್ತಲು ಎಲ್ಲವೂ ಊರ ಹುಡುಗರ ಪಾಲಿಗೆ ಯಾವ ಅಮ್ಯೂಸ್ಮೆಂಟ್ ಪಾರ್ಕಿಗೂ ಕಡಿಮೆಯಾದದ್ದಲ್ಲ ಈಗ ಪ್ರಸಿದ್ಧನಾಗಿರುವ ಮಂಡ್ಯ ರಮೇಶನ ಎಲ್ಲಾ ನಟನ ಕೌಶಲಕ್ಕೂ ನಮ್ಮ ಮನೆಯೇ ಪೂರ್ವರಂಗ ಬರೀ ಹುಡುಗರು ಮಕ್ಕಳಿಗೆ ಅಲ್ಲ ಬೀದಿನಾಯಿ ಬೆಕ್ಕುಗಳೂ ಅಷ್ಟೇ ಸಾಗಿ ವಡಾಡೋವು ನಮ್ಮನೆ ಮೂಲಕ ಕೆರೆಗೆ ಹೋದ ನಮ್ಮಮ್ಮ ಬರುವಷ್ಟರಲ್ಲಿ ನಾವು ನೀರು ಕುಡಿಯಲು ಕಾಯಿ ಬೆಲ್ಲ ತಿನ್ನಲು ಅಂತ ಅಡುಗೆ ಮನೆ ಬಾಗಿಲು ತೆಗೆದುಹಾಕಿ ಮಾಡುತ್ತಿದ್ದೆವು ಯಾರು ಯಾವಾಗ ಅವಳು ಸಿಕ್ಕಿಸಿದ್ದ ಮಂತನ್ನು ಮತ್ತೆ ಚಿಲಕಕ್ಕೆ ಸಿಕ್ಕಿಸದೆ ಬಾಗಿಲನ್ನು ಹಾರು ಹೊಡೆದಿದ್ದರೋ ಗೊತ್ತಿಲ್ಲ ನಮ್ಮಮ್ಮ ಬಟ್ಟೆ ಮಂಕರಿ ಸೊಂಟದಲ್ಲಿಟ್ಟು ಬಿಸಿಲಲ್ಲಿ ಬಂದಾಗ ಅಡುಗೆ ಮನೆಯ ತೆರೆದ ಬಾಗಿಲು ಕಣ್ಣಿಗೆ ಬಿತ್ತು ಮೊದಲೇ ಬಿಸಿಲು ಬಟ್ಟೆ ಒಗೆದ ಸುಸ್ತು ಹಸಿವೇ ಎಲ್ಲಾ ಸೇರಿ ಅವಳ ಪಿತ್ತ ನೆತ್ತೆಗೇರಿ ಒಂದಷ್ಟು ಬೈಯುತ್ತಾ ಬೈಯುತ್ತಾ ನಿಮ್ಮಣ್ಣ ಊಟಕ್ಕೆ ಬರೋ ಹೊತ್ತಾಯ್ತು ಹೀಗೆ ಬಾಗಿಲು ಹಾರು ಹೊಡೆದು ಕೂತಿದ್ದೀರಲ್ಲ ಸಾರು ಬಂದು ನಾಯಿ ಮುಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಅಮ್ಮನ ಮಾತು ಮುಗಿಯಲೇ ಇಲ್ಲ ನಾವೆಲ್ಲಾ ಸೂರು ಹಾರುವಂತೆ ಜೋರಾಗಿ ನಗಲು ಆರಂಭಿಸಿದ್ದೆವು ಪಾಪಪ ಅಮ್ಮನಿಗೆ ತಾನು ಆವೇಶದಲ್ಲಿ ಮಾತನ್ನು ಉಲ್ಟಾಪಲ್ಟಾ ಮಾಡಿದ್ದು ವಾಕ್ಯದಲ್ಲಿ ಕರ್ತೃಕ್ರಿಯೆಗಳನ್ನು ಎಲ್ಲೆಲ್ಲೋ ಇಟ್ಟದ್ದು ಗೊತ್ತಾಗಲು ಸ್ವಲ್ಪ ಸಮಯವೇ ಹಿಡಿಯಿತು ಅವಳೂ ನಗುತ್ತ ನಿಮಗೆಲ್ಲ ನನ್ನ ಮಾತು ಅಂದ್ರೆ ಸಸಾರ ಅಂತಾ ಮತ್ತೊಂದಿಷ್ಟು ಆಶೀರ್ವಾದ ಮಾಡಿ ಒಳಗೆ ಹೋದಳು ನಿಜವಾಗಿ ಸಾರಿಗೆ ಕಾಲು ಬಂದಿದೆಯಾ ಅಂತಾ ನೋಡಲು ಹೊಸದನ್ನು ಕಲಿಯುವ ಉತ್ಸಾಹಿ ನಮ್ಮಮ್ಮ ಸ್ವೇಟರ್ ಹಾಕ್ತಾ ಇದ್ದ ಕಾಲದಲ್ಲಿ ಕ್ರೋಶಾ ಶಾಲುಗಳನ್ನು ಹಾಕ್ತಾ ಇದ್ದ ಕಾಲದಲ್ಲಿ ಯಾರೋ ಬಟಾಣಿ ಪ್ಯಾಟ್ರನ್ ಸ್ವೇಟರ್ ಹಾಕಿದ್ರಂತೆ ಯಾರೋ ಯು ಪಿನ್ ಶಾಲು ಹಾಕಿದ್ರಂತೆ ಅಂತ ಗೊತ್ತಾದರೆ ಸಾಕು ಅದನ್ನು ಹೇಗೋ ಕಲಿಯುವ ಹುಮ್ಮಸ್ಸು ಈ ಹುಮ್ಮಸ್ಸೇ ಮುಂದೆ ನಮ್ಮ ತಂದೆ ನಮ್ಮ ನಾಗಮಂಗಲದಲ್ಲಿ ಮಹಿಳೆಯರಿಗೆ ವೇದಪಾಠವನ್ನು ಆರಂಭಿಸಿದಾಗ ಅವಳು ಶಿಷ್ಯೆಯಾಗಿ ಸಸ್ವರ ವೇದ ವೇದಮಂತ್ರವನ್ನು ಹಿಡಿದು ಬಹಳ ನಿಷ್ಠೆಯಿಂದ ಕಲಿಯುವಂತೆ ಮಾಡಿದ್ದು ಸ್ವರಗಳನ್ನು ಸರಿಯಾಗಿ ಹಿಡಿದು ವೇದವನ್ನು ಹೇಳುವುದನ್ನು ಕಲಿತರೂ ಗಂಟಲಿಗೆ ಅಷ್ಟುತ್ರಾಣವಿಲ್ಲದ್ದರಿಂದ ಅವಳ ಪಠಣ ಗುಂಪಿನಲ್ಲಿ ಗೋವಿಂದವೇ ಇವತ್ತಿಗೂ ಆದರೆ ಆ ಸಸ್ವರ ವೇದಮಂತ್ರದ ಪುಸ್ತಕದಲ್ಲಿ ನಮ್ಮ ತಂದೆ ಪಾಠ ಮಾಡಿರುವ ಯಾವ ಯಾವ ಸೂಕ್ತಗಳು ಯಾವ ಯಾವ ಪುಟದಲ್ಲಿ ಇವೆ ಇದನ್ನು ಮಾತ್ರ ಕರಾರುವಾಕ್ಕಾಗಿ ಹೇಳುವವಳು ನಮ್ಮಮ್ಮ ಒಬ್ಬಳೆ ಇನ್ನು ನಮ್ಮ ತಂದೆ ನಮ್ಮೂರಿನ ಕೆಲವು ಲೆಕ್ಕಾಚಾರದಲ್ಲಿ ಜಾಣೆಯರಾದ ಕೆಲವು ಆಸಕ್ತ ಮಹಿಳೆಯರಿಗೆ ಜಾತಕವನ್ನು ಬರೆಯುವುದನ್ನು ಹೇಳಿಕೊಟ್ಟು ಸಂಪಾದನೆಗೆ ಒಂದು ಮಾರ್ಗವನ್ನು ತೋರಿಸಿದ್ದರು ಈ ನಮ್ಮಮ್ಮ ಬಹಳ ಚೆನ್ನಾಗಿ ಅದನ್ನು ಕಲಿತು ಎಷ್ಟೋ ಜಾತಕಗಳನ್ನು ಗಣಿಸಿ ಗುಣಿಸಿ ಆ ಜಾತಕದ ಒಡೆಯರ ಭವಿಷ್ಯವನ್ನು ನಿರ್ಧರಿಸಿದ ದೈವಜ್ಞೆಯಾಗಿದ್ದಾಳೆ ನನಗೆ ತಿಪ್ಪರಲಾಗ ಹೊಡೆದರೂ ಅದರ ತಲೆಬುಡ ಅರ್ಥವಾಗಲಿಲ್ಲ ನಮ್ಮಮ್ಮನ ಮುಂದೆ ನಾನು ಸೋಲೋಪ್ಪಿಕೊಂಡ ಸಂತಸ ನನಗೆ ಇವಳು ಶಿಸ್ತಿನ ಸಿಪಾಯಿ ಅಂದೇನಲ್ಲವೇ ಮತ್ತೆ ನಾವು ಮಕ್ಕಳು ತಪ್ಪುದಾರಿ ತುಳಿದಾಗ ಒಂದಿಷ್ಟು ಮೋಹಕ್ಕೆ ಒಳಗಾಗದೆ ಖಂಡಿಸುವಾಕೆ ನಾನೊಮ್ಮೆ ಸಿನಿಮಾಕ್ಕೆ ಹೋಗುವ ಆಸೆಯಿಂದಲೋ ಅಥವಾ ಬಳೆ ಖರೀದಿಸುವ ಆಸೆಯಿಂದಲೋ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುತ್ತಿದ್ದ ಚಿಲ್ಲರೆ ಹಾಕುವ ಬುಟ್ಟಿಯಿಂದ ಪುರೋಹಿತರ ಮನೆಯಲ್ಲಿ ಬಂದ ಎಲ್ಲಿಂದ ಬರಬೇಕು ಚಿಲ್ಲರೇನೆ ಒಂದೋ ಎರಡೋ ರೂಪಾಯಿ ಎಗರಿಸಿದ್ದೆ ಅದು ಗೊತ್ತಾದಾಗ ನಮ್ಮಮ್ಮ ಸಂಜೆಯಿಂದ ಎಲ್ಲೋ ಹೋಗಿದ್ದ ನಮ್ಮಪ್ಪ ರಾತ್ರಿ ಮನೆಗೆ ಬರುವವರೆಗೂ ಬಾಗಿಲಲ್ಲೇ ಕೂರಿಸಿದ್ದಳು ನಾನು ಹೊರಗೆ ಕಪಿಸುವ ಭಾವದ ನನ್ನ ತಮ್ಮಂದಿರಿಬ್ಬರು ಒಳಗೆ ಮಹಾಸಾಭ್ಯಸ್ಥರ ಹಾಗೆ ಹೊರಗೆ ಬಂದು ನನ್ನನ್ನು ಅಣಕಿಸಿ ಹೋಗೋದು ನನಗೋ ಉರಿ ನಮ್ಮಪ್ಪ ಬಂದು ಏನು ಮಾಡಬಹುದು ಎಂದು ಯಾರ ಮೇಲೋ ಕೈಯೆತ್ತದ ನಮ್ಮಪ್ಪ ಯಾವ ಶಿಕ್ಷೆ ಕೊಡಬಹುದು ಅಂತಾ ಯೋಚಿಸ್ತಾ ಕೂತಿದ್ದೆ ನಮ್ಮಪ್ಪ ಬಂದ್ರು ಯಾಕೆ ಕತ್ಲೆಲಿ ಹೊರಗೆ ಕೂತಿದ್ದಿ ಒಳಗೆ ಬಾ ಅಂದ್ರು ಒಳಗೆ ಹೋದೆ ಅಷ್ಟೇ ನಮ್ಮಮ್ಮನ ಅಹವಾಲು ವಿಚಾರಣೆಗೆ ಮೊದಲೇ ಬಿದ್ದು ಹೋಯಿತು ಆದರೆ ಸಾಮಾನು ಮನೆಯದೆ ಆದರೂ ಗೊತ್ತಿಲ್ಲದೆ ತೆಗೆಯಬಾರದು ನಂಬಿಕೆ ಮುಖ್ಯ ಎಂಬ ಪಾಠವನ್ನು ಕಲಿಸಿದ್ದು ಅಂದು ನಮ್ಮಮ್ಮ ಹಾಗೆಯೇ ಕ್ಷಮೆಯೂ ದೊಡ್ಡದೂ ಎಂಬುದನ್ನು ನಮ್ಮಪ್ಪ ತಿಳಿಸಿದ್ದು ಹೀಗೆ ಎಷ್ಟು ಹೇಳಬಹುದು ಎದೆಯ ತುಂಬ ಹಾಲು ಕೊಟ್ಟವಳ ಜೊತೆಗೆ ಬಾಲ್ಯ ಹರೆಯದ ದಿನಗಳಲ್ಲಿ ಇದ್ದ ನೆನಪುಗಳು ಈಗಲೂ ಅನಸೂಯೆಯಂತೆ ಹಣ್ಣಾಗಿರುವ ನಮ್ಮಮ್ಮನ ನೆನಪುಗಳು ಹಸಿರೋ ಹಸಿರು ರೋಗರುಜಿನಗಳಿಲ್ಲದಂತಹ ವಂಶವಾಹಿನಿಯನ್ನು ಕೊಟ್ಟು ಸಣ್ಣ ಪುಟ್ಟ ರೋಗರುಜಿನಗಳು ಬಂದರೂ ತನಗೆ ತಾನೇ ಸರಿ ಶಕ್ತಿಯ ಸ್ತನ್ಯವನ್ನು ಕೊಟ್ಟು ಬೆಳೆಸಿದ ಜೊತೆಗೆ ಸುಳ್ಳು ತಟವಟ ಪರಸ್ವಕ್ಕೆ ಆಸೆ ಪಡದೆ ಬದುಕಬೇಕೆಂಬ ಸಂಸ್ಕಾರವನ್ನು ತಾವೇ ಬದುಕಿ ತೋರಿಸಿದ ನಮ್ಮಮ್ಮನಿಗೆ ನಾನೇನು ತಾನೇ ಕೊಡಬಲ್ಲೆ ನಾಲ್ಕು ಅಕ್ಷರಗಳಲ್ಲಿ ನನ್ನ ಮನಸ್ಸಿನ ಭಾವವನ್ನು ಹೇಳುವುದಲ್ಲದೆ ಶಾಂತಾನಾಗಮಂಗ ಒಂದು ನಾಲ್ಕು ವಿಶ್ವ ಅಮ್ಮಂದಿರ ದಿನಕ್ಕೆ ಈ ನಮ್ಮಮ್ಮ ಬಹುತೇಕ ಎಲ್ಲರ ಅಮ್ಮನೂ ಆಗಿಯೇ ಇರಬಹುದು ಹಾಗಾಗಿ ಎಲ್ಲ ಅಮ್ಮಂದಿರಿಗೆ ನನ್ನ ಪ್ರೀತಿ ಶ್ರದ್ಧೆಗಳು ಸಲ್ಲುತ್ತವೆ